ಅವಿಭಕ್ತ ಕುಟುಂಬ ನನ್ನ ಮನೆ ಹಿರಿಯರ ಗತಿಯನ್ನು ಚಿಂತಿಸಿದಾಗಲೆಲ್ಲ ಒಂದು ಕಳವಳ ನನ್ನನ್ನು ಎದುರಿಸುತ್ತದೆ ಅವಿಭಕ್ತ ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಪದ್ದತಿಗೆ ನಮ್ಮ ದೇಶದಲ್ಲಿ ಭವಿಷ್ಯ ಉಂಟೆ ಆ ಪದ್ದತಿ ಈಗ ಆ ಪದ್ದತಿ ಒಟ್ಟು ದೃಷ್ಟಿಯಿಂದ ಒಳ್ಳೆಯದೆಂದು ನಾವು ನಿಶ್ಚಯಿಸಿದರೆ ಅದನ್ನು ಉಳಿಸಿಕೊಳ್ಳುವುದು ಇಂದಿನ ಸಂದರ್ಭದಲ್ಲಿ ಸಾಧ್ಯವೇ ಅವಿಭಕ್ತ ಪದ್ದತಿಯಲ್ಲಿ ನನಗೆ ತೋರುವ ಗುಣ ಅದು ಆತ್ಮ ವಿಸ್ತರಣಕ್ಕೆ ಅನುಕೂಲವಾದದ್ದೆಂಬುದು ಮನೆಯಲ್ಲಿ ನಾಲ್ಕೈದು ಮಂದಿ ಅಣ್ಣ ತಮ್ಮಂದಿರು ಒಟ್ಟಾಗಿ ಬಾಳಿಕೊಂಡಿದ್ದರೆ ಅವರಲ್ಲಿ ಪ್ರತಿಯೊಬ್ಬನೂ ತನ್ನ ಸ್ವ ಉಳಿದ ನಾಲ್ಕೈದು ಮಂದಿ ಅಣ್ಣ ಮಂದಿರುಗಳ ಸ್ವತ್ವಗಳಲ್ಲಿ ಏಕೀಭವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳ ಮಾಡಿಕೊಳ್ಳುತ್ತಾನೆ ಆ ನಾಲ್ವರ ಇವರ ಹೆಂಡಂದಿರುಗಳು ಹಾಗೆಯೇ ಪರಸ್ಪರವಾಗಿ ಅಭೇಧ ದೃಷ್ಟಿಯಿಂದ ನಡೆದುಕೊಳ್ಳುವುದನ್ನು ಕಲಿಯುತ್ತಾರೆ ಒಬ್ಬರು ಹುಟ್ಟ ಪಂಚೆಯನ್ನು ಮತ್ತೊಬ್ಬರು ಉಡುವುದು ಅಪರೂಪವಲ್ಲ ಆಸ್ತ ಆತ್ಮವಿಸ್ತಾರ ಈ ಅನೋನ್ಯ ಭಾವದಿಂದ ಅವರುಗಳ ಮನಸ್ಸಿನ ಸಹಾನುಭೂತಿ ಗುಣವು ವಿಸ್ತಾರ ಪಡೆಯುತ್ತದೆ ಅಹ್ ಆತ್ಮವಿಸ್ತಾರದ ದಾರಿ ಅವರಲ್ಲಿ ಕಡಿಮೆ ಶಕ್ತಿಯವನಿರುತ್ತಾನೆ ಕಡಿಮೆ ಸಂಪಾದನೆಯವನಿರುತ್ತಾನೆ ಗುಣದಲ್ಲಿ ಕಡಿಮೆಯಾದವನು ಕೂಡ ಇರುತ್ತಾನೆ ಅಂತವನಿಗೆ ಹೆಚ್ಚು ಗುಣವಂತರ ಹೆಚ್ಚು ಶಕ್ತಿವಂತರ ಸಂಪರ್ಕ ನಿರಂತರವಾಗಿರುವುದರಿಂದ ಅವನ ಸಣ್ಣತನ ಮರೆತಂತೆಲ್ಲ ಒಂದು ದೊಡ್ಡತನ ರುಜಿ ಬರುತ್ತದೆ ಇದೇ ಹೃದಯ ವೈಶಾಲ್ಯ ಇದು ತನ್ನದು ಅದು ಅವನದು ಎಂಬ ಭೇದ ಕಳೆದು ಹೋಗಬೇಕಾದರೆ ಮನುಷ್ಯನು ಇತರರೊಡನೆ ಬೆರೆತು ಅವರ ಕಷ್ಟಗಳು ದುಃಖಗಳು ದುರ್ಬಲತೆಗಳು ಅವು ತನ್ನವೇ ಅನುಭವಿಸಬೇಕು ಈ ಅಭೇದ ಅಭ್ಯಾಸಕ್ಕೆ ಅವಿಭಕ್ತ ಕುಟುಂಬ ಸಹಾಯಕಾರಿ ವೇದಾಂತ ತಜ್ಞರು ವೇದಾಂತ ತತ್ವಜ್ಞರು ಸರ್ವಭೂತಸ್ಥ ಮಾತ್ಮಾನಂ ಸರ್ವಭೂತಾನಿ ಜಾತ್ಮನಿ ಎಂಬ ರೀತಿಯನ್ನು ಅಭ್ಯಾಸ ಮಾಡುವುದೇ ಆತ್ಮಶಾಂತಿಗೂ ಸಾಧನವೆಂದು ಉಪದೇಶಿಸಿದ್ದಾರೆ ಈ ಸರ್ವಾತ್ಮ ಭಾವನೆಯು ಬಾಯಮಾತಿಗೆ ಸುಲಭವಾಗಿರುವಷ್ಟು ಮಟ್ಟಿಗೆ ನಿತ್ಯಾನುಷ್ಠಾನಕ್ಕೆ ಸುಲಭವಲ್ಲ ಅದು ನಮ್ಮ ದಿನಚರಿಯಲ್ಲಿ ಅನುಭವಕ್ಕೆ ಬರಬೇಕಾದರೆ ನಮಗೆ ಅಂದಂದಿನ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 ತನ್ನ ಗಂಡನ್ನು ತನ್ನ ರೂಪಾಯಿ ಖರ್ಚು ಮಾಡಿ ಹಣ್ಣು ತಂದಿರುವಾಗ ಅದರಲ್ಲಿ ಇತರರ ಮಕ್ಕಳಿಗೆ ಭಾಗವೇಕೆ ಒಂದು ಪ್ರಕರಣ ನಾನು ಕಣ್ಣಾರ ಕಂಡಿರುವ ಒಂದು ಸಂದರ್ಭವನ್ನು ನಿರೂ ನಿರೂಪಿಸುತ್ತೇನೆ ಒಬ್ಬ ದೊಡ್ಡ ಮನುಷ್ಯನಿಗೆ ನಾಲ್ಕು ಮಂದಿ ಗಂಡು ಜೊತೆಗೆ ಇಬ್ಬರು ಹೆಣ್ಣು ಇದ್ದರು ಹಿರಿಯ ಸಂಬಳ ಐದು ರೂಪಾಯಿ ಬರುತ್ತಿತ್ತು ಎರಡನೆಯ ಮಗನಿಗೆ ನಾನೂರು ಸಂಬಳ ಐದು ನೂರು ಹಿರಿಯ ಸಂಬಳ ಐದು ನೂರು ಬರುತ್ತಿತ್ತು ಎರಡನೇ ಅವನಿಗೆ ನಾನ್ನೂರು ಮೂರನೇ ಅವನಿಗೆ ಕಾಲೇಜಿನಲ್ಲಿ ಓದುತ್ತಿದ್ದನು ಅವನಿಗೂ ಭಾರಿ ಸಂಬಳದ ಉಮೇದು ತಂದೆ ಬಡವನೇನೂ ಅಲ್ಲ ಮನೆ ನಗದು ಮೊದಲಾದ ಸಂಪತ್ತು ಆತನಿಗೆಯ್ತು ಆತ ಸಂಪಾದನೆಯನ್ನು ಮಾಡುತ್ತಿದ್ದ ಹೀಗಿದ್ದ ಆ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಮಗ ಒಂದು ದಿನ ಸಂಜೆ ಮನೆಗೆ ಹಿಂದಿರುಗಿದಾಗ ಕೈಯಲ್ಲಿ ಒಂದು ಅಂಗಡಿ ತಿಂಡಿಯ ಪೊಟ್ಟಣವನ್ನು ತಂದು ನೇರವಾಗಿ ಬಿರಬಿರನೆ ಮಾಡಿ ಹತ್ತಿ ತನ್ನ ಕೋಣೆಯಲ್ಲಿ ಅದನ್ನಿಟ್ಟು ಬಂದ ರಾತ್ರಿ ಭೋಜನಾ ಆತನು ಆತನ ಹೆಂಡತಿಯು ತಮ್ಮ ಕೋಣೆಯಲ್ಲಿ ಆ ತಿಂಡಿಯನ್ನು ತಿಂದು ತಮ್ಮ ಮಗುವಿಗಾಗಿ ಒಂದು ಚೂರು ಲಾಡು ಒಂದೆರಡು ಕಾರಾಶಿವ್ಯ ಮುರುಕನ್ನು ತೆಗೆದಿಟ್ಟಿದ್ದು ಆ ದಿನ ಬೆಳಿಗ್ಗೆ ಆ ಮಗುವಿಗೆ ಕೊಟ್ಟರೆಂದು ತೋರುತ್ತದೆ ಅಲ್ಲಿಂದೀಚೆಗೆ ನಡೆದದು ಪ್ರಕಟ ಆ ಮುದ್ದು ತನ್ನ ಸಂತೋಷವನ್ನು ತನ್ನ ಚಿಕ್ಕಪ್ಪನ ಮಕ್ಕಳಿಗೆ ತೋರಿಸಿತು ಆ ಚಿಕ್ಕಪ್ಪನ ಮಕ್ಕಳು ಸುಮ್ಮನಿರುತ್ತ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 ಬೀಳೆನಿಸಿತೋ ಅಂದು ನಮ್ಮ ಸಮಾಜ ಒಂದು ಕ್ರಾಂತಿ ಕ್ರಾಂತಿಗೊಳಗಾಯಿತು ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿಯೂ ಸಮಾಜ ಕ್ರಾಂತಿ ಪ್ರಾರಂಭವಾದದ್ದು ನಾಣ್ಯದ ಕಾರಣದಿಂದ ನಾಣ್ಯ ಚಿನ್ನದ್ದಾಗಲಿ ತಾಮ್ರದ್ದಾಗಲಿ ಬೇರೆ ಲೋಹದಾಗಲಿ ಕಾಗದ ಕಾಗದದ್ದೇ ಆಗಲಿ ಅದೇ ದನ ಭೂ ಉತ್ಪತ್ತಿ ದನಕ್ಕೆ ಸಮಾನವಲ್ಲ ಇದು ಎರಡು ಮೂರು ಅರ್ಥಗಳಲ್ಲಿ ಬೇರೆ ಪದಾರ್ಥವನ್ನು ನಾಣ್ಯದಿಂದ ಕೊಂಡುಕೊಳ್ಳುವುದು ಸುಲಭವಾಗಿರುವಷ್ಟು ಪದಾರ್ಥದ ಬದಲಾ ಬದಲಿನಿಂದ ಬಾರ್ನ ಸಾಧ್ಯವಿಲ್ಲ ಈ ಬದಲಾವದ ಬದಲಿಯ ಸೌಲಭ್ಯ ನಾಟ್ಯದ ನಾಣ್ಯದ ದೊಡ್ಡ ಗುಣ ನಾಣ್ಯವನ್ನು ಬಚ್ಚಿಡುವುದು ಸುಲಭವಾದಷ್ಟು ಮಟ್ಟಿಗೆ ದವಸ ಧಾನ್ಯಗಳನ್ನು ಬಚ್ಚಿರಿಸುವುದು ಸುಲಭವಲ್ಲ ಈ ಕೈಯಾಟದ ಸೌಲಭ್ಯ ನಾಣ್ಯದ ಎರಡನೆಯ ಗುಣ ನಾಣ್ಯವನ್ನು ಎಣಿಸುವಷ್ಟು ಸುಲಭವಾಗಿ ದವಸ ಎಣಿಸಿ ಗೊತ್ತು ಮಾಡುವುದು ಸುಲಭವಲ್ಲ ಈ ಲೆಕ್ಕಾಚಾರ್ಯದ ಚಾರದ ಸೌಲಭ್ಯ ನಾಣ್ಯದ ಗುಣ ನಾಣ್ಯವು ಸಿದ್ಧ ಸಂಪತ್ತು ಮೂವತ್ತು ದಿನ ಕಳೆದರೆ ಅದು ನಿಯತವಾದಷ್ಟು ಕೈಗೆ ಬರುತ್ತದೆ ದವಸ ಧಾನ್ಯಗಳಾದರೂ ಮಳೆಗಾಳಿ ಬಿಸಿಲುಗಳನ್ನು ಕಾದು ನೋಡಿ ಕೊಂಡಿರುತ್ತದೆ ಆದ್ದರಿಂದ ಎಲ್ಲರೂ ನಾಣ್ಯ ಸಂಬಳಕ್ಕೆ ತಮ್ಮನ್ನು ಮಾರಿಕೊಳ್ಳಲು ಸಿದ್ಧರಾಗಿದ್ದಾರೆ ಭೂ ವ್ಯವಸಾಯ ಮತ್ತು ಅನಿಶ್ಚಿತವಾದದ್ದು ಆದ್ದರಿಂದ ಇದು ಸಾಮಾನ್ಯ ಜನಕ್ಕೆ ಬೇಡವೆನಿಸುತ್ತದೆ ಎಂದು ನಾಣ್ಯ ಸಂಬಳ ಜೀವನದ ಮುಖ್ಯ ಅಂದು ಕುಟುಂಬದಲ್ಲಿ ಬೇರೆ ವಿಂಗಡನಕ್ಕೆ ಅವಕಾಶ ಮೊದಲನೆಯದಾಗಿ ಸಂಬಳ ಎಲ್ಲರದ್ದು ಒಂದೇ ಮಟ್ಟದ್ದಾಗಿರುವುದಿಲ್ಲ ಎರಡನೆಯದಾಗಿ ಅವನವನ ಸಂಪಾದನೆ ಅವನವನದು ಇಷ್ಟದಂತೆ ಒಬ್ಬನನ್ನು ಒಬ್ಬನೂ ಇನ್ನೊಬ್ಬನನ್ನು ಕೇಳಬೇಕಾಗಿಲ್ಲ ಮೂರನೆಯದಾಗಿ ಎಲ್ಲಿ ಸಂಬಳವೋ ಅಲ್ಲಿ ಜೀವನವೆಂದಾದ ಮೇಲೆ ಅಣ್ಣ ತಮ್ಮಂದಿರೆಲ್ಲರೂ ಒಂದೇ ಕಡೆ ಇರುವುದು ಅಸಂಭವ ಹೀಗೆ ಕುಟುಂಬಚಾರರಿ ಹೋಗುತ್ತದೆ ಒಟ್ಟಿನಲ್ಲಿ ನಾಣ್ಯದ ಅರ್ಥ ಅವಿಭಕ್ತ ಕುಟುಂಬ ಪದ್ಧತಿಗೆ ವಿರೋಧವಾಗಿದೆ ಎಂಬುದು ಸಿದ್ಧಾರ್ಥ ಆದರೆ ಅವಿಭಕ್ತ ಕುಟುಂಬದಲ್ಲಿ ಕೆಲವು ಆಧ್ಯಾತ್ಮಿಕ ಲಾಭಗಳು ಉಂಟೆಂದು ಮೇಲೆ ಹೇಳಿದಲ್ಲ ಆ ಲಾಭ ಬೇಡವೋ ಗಂಡ ಹೆಂಡತಿ ಅವರಿಗೆ ಮಿತವಾದ ಸಂತಾನವಾಗಿ ಇದ್ದರೆ ಆ ಒಬ್ಬರಿಬ್ಬರು ಇಷ್ಟು ಮಾತ್ರ ಕುಟುಂಬವಾದರೆ ಅವರು ತಮಗೆ ಇಷ್ಟವಾದದ್ದನ್ನು ಉಂಡು ಇಷ್ಟವಾದದ್ದನ್ನು ಉಟ್ಟು ಉಟ್ಟು ತೊಟ್ಟು ಐಹಿಕ ಸುಖವನ್ನಾದರೂ ಪಠ್ಯವೆಂದುಕೊಳ್ಳಬಹುದು ಇಷ್ಟರ ಮೇಲೆ ನಮಗೆ ಅನುಭವದಿಂದ ತಿಳಿದಿರುವ ವಿಷಯ ಅಧಿಕ ಸಂಪತ್ತು ಇಷ್ಟು ಇದನ್ನು ಹಾಳು ಆಧ್ಯಾತ್ಮವೆಂಬ ಯಾವುದೋ ಕಣ್ಣಿಗೆ ಕಾಣದ ಉದ್ದೇಶಕ್ಕಾಗಿ ಕಷ್ಟ ಸಹನೆ ಮಾಡಬೇಕೆ ಇದು ಒಂದು ಸ್ವಾಭಾವಿಕ ಪ್ರಶ್ನೆ ಅದು ಸ್ವಾಭಾವಿಕ ಪ್ರವೃತ್ತಿ ಇದಕ್ಕೆ ಹೇಳಬಹುದಾದ ಸಮಾಧಾನ ಯಾರಿಗೂ ಅಧ್ಯಾತ್ಮದಲ್ಲಿ ಎತ್ಕಿಂಚದ್ದಾದರೂ ಗಮನ ಉಂಟೋ ಅಂಥವರಿಗೆ ಮಾತ್ರ ಇಳಿಸುವಂತಹದ್ದು ಆಧ್ಯಾತ್ಮಕ ಗಂಧವೇ ಇಲ್ಲದವರಿಗೆ ಇಂಥ ಆಧ್ಯಾತ್ಮಿಕ ನೀತಿಯನ್ನು ಹೇಳ ಹರಡುವುದು ವ್ಯರ್ಥ ಪ್ರಯತ್ನ ಆದರೆ ಆಧ್ಯಾತ್ಮಿಕ ನೀತಿ ಬೇಡವೆನ್ನುವರಿಗೆ ಅದು ರುಚಿಸುವಂತೆ ಹೇಳಬೇಕಾದದ್ದು ಆಧ್ಯಾತ್ಮ ವಿಶ್ವಾಸವುಳ್ಳವರ ಕರ್ತವ್ಯವಾಗಿದೆ ಆದ್ದರಿಂದ ಒಂದೆರಡು ಮಾತನ್ನು ವಿನಯಿಸುತ್ತೇನೆ ಸಂಖ್ಯಾ ಪರಿಮಿತಿ ಅವಿಭಕ್ತ ಕುಟುಂಬವು ಎಂದೆಂದಿಗೂ ಹಾಗೆಯೇ ಇರಬೇಕಾದದ್ದೆಂದು ಯಾರೂ ವಾದಿಸಿದರು ಯಾವುದೋ ಒಂದು ಸಂದರ್ಭದಲ್ಲಿ ಕುಟುಂಬ ವಿಭಾಗ ಅನಿವಾರ್ಯವಾಗುತ್ತದೆ ಎಂಬುದನ್ನು ನಮ್ಮ ಧರ್ಮಶಾಸ್ತ್ರಗಳು ಮೊದಲಿನಿಂದಲೂ ಅಂಗೀಕರಿಸಿವೆ ದಾಯ ವಿಭಾಗ ಪ್ರಕರಣ ದತ್ತಕ ಸ್ವೀಕಾರ ಪ್ರಕರಣ ಮೊದಲಾದವು ಧರ್ಮಶಾಸ್ತ್ರಗಳಲ್ಲಿ ಅಂತರ್ಗತವಾಗಿವೆ ಕುಟುಂಬ ವಿಭಾಗವು ಶಾಸ್ತ್ರಕಾರರ ದೃಷ್ಟಿಯಲ್ಲಿತ್ತೆಂಬುದಕ್ಕೆ ಇದೇ ನಿದರ್ಶನ ಅವಿಭಕ್ತ ಕುಟುಂಬ ಒಂದಾನೊಂದು ದಶೆಯಲ್ಲಿ ನೀತಿ ಪೋಷಕವಾದರೆ ಅದೇ ಕುಟುಂಬವು ಇನ್ನೊಂದು ದಶೆಯಲ್ಲಿ ನೀತಿಗೆ ಹಾನಿಕರವಾದಿತ್ತು ಐವತ್ತು ಮಂದಿ ನೂರು ಮಂದಿ ಒಂದೇ ಕುಟುಂಬದಲ್ಲಿ ಒಟ್ಟಿಗೆ ಬಾಳುವುದೆಂದರೆ ಆಗ ಅವರಲ್ಲಿ ಯಾರಿಗೆ ತಾನೇ ಸಂಸಾರ ಸೌಖ್ಯ ಶಿಷ್ಟಾದರೂ ದೊರೆತಿ ಆಗ ಎಲ್ಲರಿಗೂ ಅಸಂತೃಪ್ತಿ ಎಲ್ಲರಿಗೂ ಮನಸ್ತಾಪ ತಪ್ಪಿದ್ದಲ್ಲ ಹೀಗಿಂದ ಅವಿಭಕ್ತ ಕುಟುಂಬಕ್ಕೆ ಕೂಡ ಒಂದು ಸಂಖ್ಯಾ ಪರಿಮಿತಿ ಇರಲೇಬೇಕಾದದ್ದೆಂದು ಅಂಗೀಕರಿಸಿದಂತಾಯಿತು ಇಂದಿನ ಪರಿಸ್ಥಿತಿಯಲ್ಲಿ ಕುಟುಂಬದ ಜನಸಂಖ್ಯೆ ಇಂದಿನಷ್ಟು ಹೆಚ್ಚಾಗಿ ಇರದೆ ಇನ್ನೂ ಕೊಂಚದ್ದಾಗಬೇಕಾಗಿದೆ ಇದಕ್ಕೆ ಕಾರಣ ಇಂದಿನ ಹೊಸ ಸಂಪದ್ ವ್ಯವಸ್ಥೆ ನಾಣ್ಯ ಪ್ರಧಾನವಾದ ಸಂಪದ್ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಕುಟುಂಬ ವಿಭಾಗ ಬಹು ಸಂದರ್ಭಗಳಲ್ಲಿ ಅನಿವಾರ್ಯವೆಂದೇ ಹೇಳಬೇಕಾಗಿದೆ ಜೀವನೋಪಾಯದ ಕಾರಣದಿಂದ ಅಣ್ಣನು ಬೆಂಗಳೂರಿನಲ್ಲಿ ತಮನು ಮದ್ರಾಸಿನಲ್ಲಿ ಮತ್ತೊಬ್ಬನು ಕಲ್ಕತ್ತಾದಲ್ಲಿ ಇನ್ನೊಬ್ಬನು ಕಲಿಕೋಟೆಯಲ್ಲಿ ನೆಲೆಸಬೇಕಾಗುತ್ತದೆ ಹೀಗೆ ಕುಟುಂಬ ವಿಭಾಗವು ಅನಿವಾರ್ಯವಾಗಿದೆ ಹೀಗಿದರೂ ಇಂತಹ ವಿಷಮ ಸ್ಥಿತಿಯಲ್ಲಿ ಕೂಡ ಜೀವಕ್ಕೆ ಎತ್ಕಿಂಚೆತ್ತಾದರೂ ಆಧ್ಯಾತ್ಮ ನೀತಿಯನ್ನು ಅಭ್ಯಾಸ ಮಾಡಿಸುವ ಮಾರ್ಗವನ್ನು ನಾವು ಹುಡುಕಬೇಕಾಗಿದೆ ಏಕೀಭಾವ ಅಧ್ಯಾತ್ಮ ನೀತಿ ಎಂದರೆ ಅದೇನೋ ಭಯಂಕರವಾದದ್ದೆಂದು ಯಾರೂ ಅಂದುಕೊಳ್ಳಬೇಕಾಗಿಲ್ಲ ಅದೊಂದು ಸಾಮಾನ್ಯ ಸಂಗತಿ ನಮ್ಮಲ್ಲಿ ನೂರಲ್ಲಿ ನೂರರಲ್ಲಿ ತೊಂಬತ್ತು ಮಂದಿ ಅದರ ಹೆಸರನ್ನರಿಯದೆ ಆ ಗುಣವನ್ನು ಅಭ್ಯಾಸ ಮಾಡಿಕೊಂಡೇ ಇದ್ದಾರೆ ನೀತಿ ಪ್ರಭಾವವಿಲ್ಲದೆ ಸಮಾಜ ನಿರ್ವಹಣೆ ಸಾಧ್ಯವೇ ಆಗದು ಆ ನೀತಿಯು ನಮ್ಮ ನಿತ್ಯ ವ್ಯವಹಾರದಲ್ಲಿ ಸ್ನೇಹದ ರೂಪ ತಾಳಿರುತ್ತದೆ ಕರುಣೆಯ ರೂಪ ತಾಳಿರುತ್ತದೆ ಮದ್ದೊಬ್ಬರ ಹಿತಕ್ಕಾಗಿ ನಾವು ಸ್ವಲ್ಪವಾದರೂ ಸ್ವಾರ್ಥತ್ಯಾಗ ಮಾಡಬೇಕೆನ್ನುವ ಉಪಕಾರ ಬುದ್ಧಿ ರೂಪವನ್ನು ತಾಳಿರುತ್ತದೆ ನಾವು ಸ್ವಾರ್ಥತ್ಯಾಗ ಮಾಡಿದಷ್ಟು ಮಟ್ಟಿಗೆ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 ತಮ್ಮ ನಾಟಕಕ್ಕೆ ಹೋಗುವುದಾದರೆ ಹೋಗಲಿ ಅವನು ತಿಂದದ್ದು ನನ್ನ ಸಂತೋಷವೇ ಇವನು ನೋಡಿದ್ದು ನನ್ನ ಸಂತೋಷವೇ ಎನ್ನುವ ಔದಾರ್ಯ ಇರಬೇಕು ಈ ಪರಸ್ಪರ ಪ್ರೀತಿಯು ಔದಾರ್ಯವು ಮನೆಯ ಮುಖ್ಯ ಜನದಲ್ಲಿ ಇಲ್ಲದೆ ಆ ಮನೆ ಮನೆಯಲ್ಲ ಯುದ್ಧರಂಗ ಈಗ ಇನ್ನೊಂದು ಪ್ರಸಂಗವನ್ನು ನೋಡೋಣ ಅಣ್ಣ ತಮ್ಮಂದಿರು ಬೇರೆ ಬೇರೆಯಾಗಿ ಬೇರೆ ಬೇರೆ ಊರುಗಳಲ್ಲಿರುತ್ತಾರೆ ಅವರವರಿಗೆ ಅರ್ಥದ ಸಂಬಂಧ ಆ ರಕ್ತ ಸಂಬಂಧ ಮಾತ್ರ ಕೊಂಚ ಕೊಂಚ ಶೇಷ ಉಳಿದುಕೊಂಡಿರುತ್ತದೆ ಇಂಥವರ ಮಾತೇನು ಗೌರವ ಅಣ್ಣ ತಂಬಂದಿರುಗಳು ಎಲ್ಲರೂ ತಮ್ಮಲ್ಲಿ ಹಿರಿಯನಾದೊಬ್ಬನನ್ನು ಹಿರಿಯನೆಂದು ಅಂಗೀಕರಿಸಿ ಗೌರವಿಸುವುದು ಎಲ್ಲರಿಗೂ ಕ್ಷೇಮ ಅಕ್ಷರ ಈ ಕಾಲದ ಜನ ಒಂದು ತತ್ವವನ್ನು ಮರೆತಿರುವಂತೆ ಕಾಣುತ್ತದೆ ನಾವು ಯಾರಾದರೂ ಒಬ್ಬಾತನನ್ನು ಗುರುವೆಂದೋ ಹಿರಿಯನೆಂದು ಅಂಗೀಕರಿಸಿದಾಗ ಸಂತೋಷ ಉಂಟಾಗುವುದು ಆತನಿಗೊಬ್ಬನಿಗೆ ಮಾತ್ರವಲ್ಲ ಆತನಿಗೆ ಸಂತೋಷವಾಗುತ್ತದೋ ಇಲ್ಲವೋ ಅದು ಹೇಗಾದರೀ ಆ ಗುರೋ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 ನಮ್ಮೆದೆಯ ಪ್ರೀತಿ ರಸವನ್ನು ಅಭಿಷೇಕ ಮಾಡಲಿಕ್ಕೆ ಒಂದು ವಸ್ತು ಇದೆಯಲ್ಲ ಎಂಬುದೇ ಒಂದು ಸಂತೋಷವಾಗುತ್ತದೆ ಅದೇ ಒಂದು ಹೆಮ್ಮೆಯಾಗುತ್ತದೆ ಹೀಗೆ ಒಂದು ಕುಟುಂಬವು ಯಾರಾದರೊಬ್ಬತನನ್ನು ಅಥವಾ ಒಬ್ಬಾಕೆಯನ್ನು ಮನೆತನಕ್ಕೆ ಹಿರಿಯ ಅಥವಾ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 ತಮ್ಮ ತಮ್ಮತನವನ್ನು ಅದು ಮಿಡುವುದಕ್ಕೆ ಪ್ರಯತ್ನಿಸಬೇಕು ನಾನು ಮುಂದೆ ನಾನು ಮುಂದೆ ಎಂಬ ಅಹಂಭಾವವೇ ಮನೆ ಮುರುಘತನಕ್ಕೆ ಮೂಲ ಕಾರಣ ಒಂದು ಭಕ್ಷ್ಯವನ್ನಾಗಲಿ ಬಟ್ಟೆಯನ್ನಾಗಲಿ ಒಡೆಯನ್ನಾಗಲಿ ನನ್ನ ತಮ್ಮ ಅನುಭವಿಸಿದರೇನೋ ನಾನಾದರೇನೋ ನನ್ನ ಹೆಂಡತಿ ತೊಟ್ಟರೇನೋ ತಂಗಿ ತೊಟ್ಟರೇನೋ ಇದು ನನ್ನ ಸಂತೋಷ ಅದು ನನ್ನ ಸಂತೋಷ ಎಂಬ ಅವೇದ ವೃತ್ತಿ ಬರಬೇಕು ಈ ಅವೇಧ ಭಾವನೆ ಬಲಪಟ್ಟಷ್ಟು ಕುಟುಂಬದ ಒಟ್ಟು ಬಲ ಅಣ್ಣ ತಮ್ಮಂದಿರು ಹೀಗೆ ಇರುವುದಕ್ಕಿಂತ ಮುಖ್ಯವಾದದ್ದು ಅವರ ಹೆಂಡಂದಿರ ಅಹಂಕಾರ ಮಿತಿ ನನ್ನ ಮಗ ಪಾಸು ಮಾಡಿದ ಅವಳ ಮಗ ಫೇಲಾದ ನನ್ನ ಮಗಳು ಬೆಳ್ಳಗಿದ್ದಾಳೆ ಅವಳ ಮಗಳು ಕಪ್ಪು ನನ್ನ ಒಡವೆ ಚಿನ್ನ ಅವಳದು ಹಳೆಯ ಕಾಲದ್ದು ಈ ರೀತಿಯಾದ ಮಕ್ಕಳನ್ನು ಕುರಿತ ಹೆಮ್ಮೆಯು ಗಂಡನ ಸಂಬಳ ಅಧಿಕಾರಗಳನ್ನು ಕುರಿತ ಹೆಮ್ಮೆಯು ಹೆಂಗಸರಿಗೆ ಗಂಡಸರಿಗಿಂತ ಹೆಚ್ಚು ಸ್ವಾಭಾವಿಕ ಆದ್ದರಿಂದ ಗಂಡಸಾದವನ್ನು ತನ್ನ ಹೆಂಡತಿಯ ಅಹಂಕಾರ ಪ್ರದರ್ಶನವನ್ನು ಹದಿನಲ್ಲಿರಿಸಬೇಕು ಈ ಮೇಲಿನ ಸೂಚನೆಗಳಲ್ಲಿ ಗಹನವಾದದ್ದು ಹೊಸದಾದದ್ದು ಏನೂ ಇಲ್ಲ ಇಂತಹ ಉಪದೇಶಗಳನ್ನು ನಮ್ಮ ದೇಶದಲ್ಲಿ ನೂರಾರು ವರ್ಷಗಳಿಂದ ಸಾವಿರಾರು ಮಂದಿ ಮಾಡಿಕೊಂಡು ಬಂದಿದ್ದಾರೆ ತೆಲುಗಿನಲ್ಲಿ ಒಂದು ವಾದ ಲಿವೆಂಕವಾರು ಆತ್ಮ ಬಂಧುಲಯ್ಯ ತಂಡ್ರಿ ವಾರು ದಾಯಾದುಲು ಹೀಗೆ ಇತರ ದೇಶ ಭಾಷೆಗಳಲ್ಲೂ ಉಂಟು ಅದರ ತಾತ್ಪರ್ಯ ಎಷ್ಟು ಅಣ್ಣ ತಂಬಂದಿರಾಗಿ ಹುಟ್ಟಿದವರು ಅಣ್ಣ ತಂಬಂದಿರಾಗಿಯೇ ಬಾಳಬೇಕು ಹಾಗೆಂದರೆ ಅಹಂಕಾರದ ಶಮನ ಆತ್ಮ ವಿಸ್ತಾರ ಒಂದು ಔದಾರ್ಯ ಒಂದು ದೊಡ್ಡತನ ದಯಾ ವಿಭಾಗವು ಕುಟುಂಬ ವಿಭಾಗವಾಗಬೇಕಾದದ್ದಿಲ್ಲ ಕುಟುಂಬದ ಏಕತೆಯನ್ನು ಕಾಪಾಡಬೇಕಾದೇಗೆಂದರೆ ಅವಿಭಕ್ತ ಕುಟುಂಬದ ಪದ್ಧತಿಯಿಂದ ದೊರೆಯುವ ಆತ್ಮ ಸಂಸ್ಕಾರ ಲಾಭಕ್ಕಾಗಿ ಅದರಿಂದಾಗುವ ಹೃದಯ ವೈಶಾಲ್ಯ ಲಾಭಕ್ಕಾಗಿ ನನ್ನ ಮನಸ್ಸು ಈ ವಿಷಯದಲ್ಲಿ ಆಶಾಪೂರ್ಣವಾಗಿಲ್ಲ ಎಲ್ಲಿ ಹೋದರೂ ಕುಟುಂಬಗಳಲ್ಲಿ ಮಕ್ಕಳ ಮಾತು ಬಂದಾಗ ಅವನೇನಾದರೂ ಮಾಡಿಕೊಳ್ಳಲಿ ಸುಖವಾಗಿದ್ದರೆ ಸಾಕು ಅವಳೇನಾದರೂ ಮಾಡಿಕೊಳ್ಳಲಿ ಅವಳಿಗೆ ಸಮಾಧಾನವಾಗಿದ್ದರೆ ಸರಿ ಈ ರೀತಿಯ ಬಿಡಿಬಿಡಿ ಜೀವನದ ಆಲೋಚನೆ ಮುಖ್ಯವಾಗುತ್ತಿದೆ ವಿವಾಹ ಕುಟುಂಬದ ಮೊದಲಾದ ಸಂಪ್ರದಾಯಗಳ ಮುಖ್ಯವಾಗಿ ಆತ್ಮ ಸಂಸ್ಕಾರಗಳು ಭೋಗಾವಕಾಶ ಮಾತ್ರಗಳಲ್ಲ ಎಂಬ ತತ್ವ ಮರೆತು ಹೋಗುತ್ತಿದೆ ಆತ್ಮಚಿಂತೆಗಿಂತ ಭೋಗೈಶ್ವರ್ಯ ಚಿಂತೆ ಪ್ರಬಲವಾಗುತ್ತಿದೆ ಇಂಥ ಕಾಲದಲ್ಲಿ ಭರತಕಂಡದ ಆಶ್ರಯ ಧರ್ಮವು ಸಂಪ್ರದಾಯವು ಹೇಗೆ ಸುಧಾರಣೆ ಹೊಂದಬೇಕು ಹೇಗೆ ಉಳಿದುಕೊಳ್ಳಬೇಕು ಅದು ಉಳಿಯದೇ ಅಳಿದರೆ ಪ್ರಪಂಚಕ್ಕೆ ಏನು ನಷ್ಟ ಎಂಬುದನ್ನು ವಿಚಾರವಂತರು ಪರ್ಯಾಲೋಚಿಸುವುದಾದರೆ ಅದರಲ್ಲಿ ನಮ್ಮ ಆಸೆಗೆ ಕೊಂಚ ಪ್ರೋತ್ಸಾಹ ದೊರೆತಿತ್ತು